ಮೂವತ್ತೆರಡನೇ ಅಧ್ಯ ತರಂಗ ಆ ಮಧ್ಯರಾತ್ರಿಯಲ್ಲಿಯೂ ಆ ಮಹರ್ಷಿಗೆ ಮೈ ಬೇವರಿತು. ಒಂದು ಗಳಿಗೆ ಮೇಲೆ ಕಣ್ಣು ಬಿಟ್ಟು ಪ್ರಕೃತಿ ಪ್ರಕೃತಿ ಸ್ಥನಾಗಿ ಸಣ್ಣದಾದರೂ ದೃಢವಾದ ಧ್ವನಿಯಿಂದ ನಿನ್ನ ಹೆಸರೇನು ಎಂದು ಕೇಳಿದನು ಆಕೆಯು ಮೃದುವಾಗಿ ಪ್ರಿಯವಾಗಿ ಮೇನಕಾ ಎಂದರು ಆ ಹೆಸರಿನ ಅಕ್ಷರಗಳನ್ನು ಒಂದೊಂದಾಗಿ ಜೀರ್ಣಿಸಿಕೊಳ್ಳುತ್ತಿದ್ದವನಂತೆ ಆತನು ಒಂದು ಗಳಿಗೆ ಸುಮ್ಮನಿದ್ದು ಮೇನಕ ಇಂದಿರಿಗೆ ನಾನು ಕೃತಜ್ಞನಾಗಿದ್ದೇನೆ ಆದರೆ ಸಾಮ್ರಾಜ್ಯವನ್ನೆಲ್ಲ ತೊರೆದು ಯಾವುದೋ ದೂರ ಸಿದ್ದಿಗಾಗಿ ಒದ್ದಾಡುತ್ತಿರುವ ಅರಣ್ಯವಾಸಿಗೆ ಈ ಅನುಗ್ರಹದಿಂದ ಏನು ಬಲ ನೀನು ಹೋಗಿ ಬಾ ನಿನಗೆ ಮಂಗಲವಾಗಲಿ ಎಂದನು ಮೇನಕೆಯೂ ಅಪ್ರತಿಬಲ ಆಗಲಿಲ್ಲ ದೇವ ಮನಿಸಬೇಕು ದೇವತೆಗಳು ಮನಃಪೂರ್ವವಾಗಿ ಕೊಟ್ಟು ವರವನ್ನು ನಿರಾಕರಿಸುವುದು ಅಷ್ಟು ಸುಲಭವಲ್ಲ ಸಾಧ್ಯವೂ ಅಲ್ಲ ಸಾಧವೂ ಅಲ್ಲ ಎಂದರು ಮಾತಿನ ದನಿ ಮಧ್ಯಸ್ಥನಗಾರನ ನಿಷ್ಪಕ್ಷವ ಪಾತವನ್ನು ಮಿಡಿಯುತ್ತಿತ್ತು ಮುನಿಯು ಕೇಳಿದನು ನಾವು ತಂತ್ರರು ದೇವತೆಗಳು ಕೊಟ್ಟರೆಂಬ ಮಾತಿಂದಲೇ ನಾವು ಸ್ವೀಕರಿಸಬೇಕಾಗಿಲ್ಲ ಸೃಷ್ಟಿಯು ನಿಯಮ ಹಾಗಿಲ್ಲ ದೇವತೆಗಳು ಯಾವುದನ್ನು ಸ್ವತಂತ್ರಿಸಿ ಕೊಡುವುದೂ ಇಲ್ಲ ತೆಗೆದುಕೊಳ್ಳುವುದೂ ಇಲ್ಲ ಅವರು ಧರ್ಮದರ್ಶಿಗಳ ಹಾಗೆ ಲೋಕದ ಸ್ವತ್ತು ಕಾಪಾಡಿಕೊಂಡಿರುವವರು ಅವರಾಗಿ ಕೊಡುವುದು ಎಂದರೆ ಜೀವಿಗಳ ಪಾಕ ಪಾಕಾಭಿಮುಖವಾಯಿತು ಎಂದರ್ಥ ಅಷ್ಟೇ ಎಂದಳು ಮೇನಕ ವಿಶ್ವಾಮಿತ್ರನಿಗೆ ಏಕೋ ಅಸಮಾಧಾನವಾಯಿತು ಸಣ್ಣಗೆ ಹುಬ್ಬು ಗಂಟೆಗೆ ವೈಮನಸ್ಸವನ್ನು ಸೂಚಿಸಿ ಸಣ್ಣ ದನಿಯಲ್ಲಿ ಹಾಗೂ ನಾವು ಬೇರೆವೆಂದರೆ ಎಂದನು ಮೇನಕೆಯು ಸಣ್ಣದಾಗ ದೇವ ಮನಿಸಬೇಕು ದೇವಯೋನಿಗಳಾದ ನಾವು ಮನುಷ್ಯರಿಗಿಂತ ಕೊಚ್ಚು ದೂರ ಭವಿಷ್ಯವನ್ನು ನೋಡಬಲ್ಲೆವು ಆದ್ದರಿಂದ ಮುಂದೆ ಏನಾಗುವುದೆಂಬುದನ್ನು ಬಲ್ಲಳಲಾಗಿ ನಾನು ಇಂದು ವಾದಿಸಿ ಮುಂದೆ ವಿರಸಕ್ಕೆ ಕೊಡುವ ಸಂದರ್ಭವನ್ನು ತಂದುಕೊಳ್ಳಲಾರೆ ಈ ವಿಷಯವನ್ನು ಚರ್ಚಿಸಿ ಬಲ್ಲವರನ್ನು ಚರ್ಚಿಸಬಲ್ಲವರನ್ನು ಕರೆಯುತ್ತೇನೆ ಅಪಣೆಯಾಗಬೇಕು ಎಂದು ಪ್ರಾರ್ಥಿಸಿದಳು ವಿಶ್ವಾಮಿತ್ನಿಗೆ ಮನಃಕ್ಷೋಭವಾಗಿದೆ ಆಕೆಯ ರೂಪ ಸೌಂದರ್ಯಗಳ ಆ ಬೆಳದಿಂಗಳಲ್ಲಿ ಅರ್ಧಾರ್ಧವಾಗಿ ಕಾಣುತ್ತಿದ್ದರೂ ಲೋಭದಿಂದ ಶತ್ರುವಿಗೆ ವಶನಾಗಿ ತನ್ನ ಅರಸನನ್ನು ಶತ್ರುವ ಸಿದ್ದನಾಗಿರುವ ದಳಪತಿಯಂತೆ ಕಣ್ಣು ಸೋತು ಮನಸ್ಸನ್ನು ಬರವಶಗೊಳಿಸಲು ಸಿದ್ದವಾಗಿದೆ ಸುರಮ್ಯ ಸಂಗೀತಕ್ಕಿಂತ ಹಿತವಾಗಿರುವ ಆ ದನಿಯನ್ನು ಕೇಳಿ ಕಿವಿಯು ಮನಸ್ಸನ್ನು ಒಪ್ಪಿಕೋ ಎನ್ನುವಂತಿದೆ ಆಕೆಯ ಕಡೆಯಿಂದ ಎರಚಿದಂತೆ ತರಂಗ ಬರುತ್ತಿರುವ ಆ ಅಲೌಕಿಕೊಂಡು ಸೌ ಸುಗಂಧವನ್ನು ಅಗ್ರ ನಾಸಿಕವು ನೀನು ಒಲೆಯದಿದ್ದರೆ ನಾನಿಲ್ಲಿಂದ ಎದ್ದು ಹೊಟ್ಟುವೆನು ಎಂದು ಮನಸ್ಸಿನ ಹಠ ಮಾಡುವಂತಿದೆ ದೇ ಜಂಬ ಬಿಟ್ಟು ಉಪಚಾರಕ್ಕೆ ಮುಂದೆ ನುಗ್ಗು ಎಂದು ಮನಸ್ಸಿಗೆ ಅಗ್ನೇಯುವಂತಿದೆ ಸ್ವರ್ಗ ಸೌಂದರ್ಯದ ಭೂಮಿಯಾದವಳು ತಾನಾಗಿ ಒಲೆ ಬಂದಿರುವಾಗ ಬೇಡವೆನ್ನುವ ದಿಟ್ಟತನಕ್ಕಿಂತ ಅವಿವೇಕ ಎಂದು ಮನಸ್ಸೇ ಮುಖ ಮುರಿಯುವಂತಿದೆ ಮಾತ್ರ ವಸಿಷ್ಠ ವಾಮದೇವರನ್ನು ಅನುಲಕ್ಷಿಸಿ ನಿನ್ನ ಸಿದ್ಧಿಯದು ಇದಲ್ಲ ಎಂದು ಹಠ ಹಿಡಿದಿದೆ ವಿಶ್ವಾಮಿತ್ರನು ಏನು ಹೇಳಬೇಕು ತಿಳಿಯದೆ ಮೀನಿಗೆ ಮಾತಿಗೆ ಪ್ರತಿಯಾಡಲಾರದೆ ಹ್ಞೂ ಎಂದು ಅಪ್ಪಣೆ ಕೊಟ್ಟಿದ್ದಾನೆ ಕೂಡಲೇ ಇಬ್ಬರು ಕಾಣಿಸಿಕೊಂಡು ಕೈಮುಗಿದರು ಮುಂದಿನನು ಯಾರು ಎಂದು ವಿಚಾರಿಸಬೇಕು ಎಂದು ಕೊಳ್ಳುವಷ್ಟರಲ್ಲಿ ಬಂದವರಲ್ಲಿ ಒಬ್ಬನು ಮುಂದೆ ಬಂದು ಮಹರ್ಷಿಗಳಿಗೆ ಬಂದನು ಈತನು ಕಾಮದೇವನು ನಾನು ವಸಂತನು ಈತನ ಆಜ್ಞಾಧಾರಕನು ಎಂದು ಕೈಮುಗಿದನು ಕಾಮದೇವನು ವಿನಯದಿಂದ ಕೈಮುಗಿದನು ವಿಶ್ವಾಮಿತ್ರನು ಅವನಹಿತವಾಗಿ ಸಂಪ್ರದಾಯದಂತೆ ಅರಸುಗಳಿಗೆ ಆಶೀರ್ವಾದ ಮಾಡುವ ಪದ್ದತಿಯಂತೆ ವಿಜಯೀ ಭವ ವಸಂತನು ತುಂಟತನವೇ ಆದರೂ ಅಪ್ರಿಯವಲ್ಲದೆ ರೀತಿಯಲ್ಲಿ ಸಣ್ಣ ನಮ್ಮ ಅರಸನು ದೀರ್ಘ ಸಮರಕ್ಕೆ ಸಿದ್ಧನಾಗಿದನು ಇಷ್ಟು ಸುಲಭವಾಗಿ ಗೆಲುವಾಗುವ ಗೆಲುವಾಗುವುದೆಂದಿರಲಿಲ್ಲ ಎಂದನು ಮುನಿಯಂದನು ಅವಹಿತನಾನು ವಸಂತ ವಸಂತನ ಮಾತು ಅರ್ಥವಾಗದೆ ಹಾಗೆಂದರೆ ಎಂದನು ವಸಂತನು ದೇವ ನಾವು ಇಲ್ಲಿ ಬಂದಿರುವುದು ಇಂಧನ ಅಪ್ಪಣೆಯನ್ನು ಪಾಣಿ ಪಾಲಿಸುವುದಕ್ಕೆ ಮೇನಕಾದೇವಿಯನ್ನು ನಮಗೆ ಒಪ್ಪಿಸುವುದಕ್ಕೆ ನಮ್ಮ ಅರಸನನ್ನು ತಾವು ವಿಜಯೀ ಎಂಬ ಆಶೀರ್ವಚಿಸಿದ್ದಾರೆ ಎಂದು ಆಶೀರ್ವಸಿದ್ದ ಆಶೀರ್ವದಿಸಿದ್ದೀರಿ ಸ್ವಾಮಿ ಕಾರ್ಯವಲ್ಲವೇ ಇನ್ನೇನು ಬೇಕಾಗಿಲ್ಲ ನಮಗೆ ಯಾವ ವಿಜಯವೋ ಅಭಿಮತವೋ ತಾವೇ ಯೋಚಿಸಿ ಎಂದರು ಮುಂದನು ಅವಕ್ಕಾದನು ಈ ಸೋಲಿನಿಂದ ಮನಸ್ಸಿಗೆ ಪ್ರಿಯವಾಯಿತು ಬುದ್ಧಿಗೆ ಒಗರಾಯಿತು ಇನ್ನು ಬುದ್ಧಿಯ ಅಧಿಕಾರವೇ ಇತ್ತಾಗಿ ಮತ್ತೆ ಮಾತನಾಡಿದನು ಆಯಿತು ನೀವು ಬಂದದ್ದು ದೇವತೆಗಳು ಕೊಟ್ಟಿದ್ದನ್ನು ಮಾನವರನ್ನು ಸ್ವೀಕರಿಸಲೇಬೇಕು ಎಂಬ ಅರ್ಥವನ್ನು ಪ್ರತಿಪಾದಿಸಲ್ಲವೇ ಎಂದು ಕೇಳಿದನು ಕಾಮದೇವನಕು ವಿಶ್ವ ವಿಶ್ವಾಮಿತ್ರ ನೀನು ವಿಶ್ವಮಿತ್ರಂದು ಒಪ್ಪಿಕೊಂಡಿರುವ ಇಂದನು ನಿನ್ನನ್ನು ಪ್ರಿಯಲ್ಲಿ ಒಬ್ಬನೆಂದು ಅಂಗೀಕರಿಸಿರುವನು ಮಿತ್ರನಿಗೆ ಮಿತ್ರನು ಕೊಡುವ ಕಾಣಿಕೆಯನ್ನು ಸ್ವೀಕರಿಸದಿರುವುದು ನೀನು ಸಿದ್ಧಿಯೊಂದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಈಗ ತಂದುವ ಈ ಸಿದ್ಧಿಯನ್ನು ಏಕೆ ದುರ್ಲಕ್ಷಿಸುವೆ ನೀನು ಈಗ ಪಡೆದಿರುವ ಸಿದ್ಧಿಯು ಸಾಮಾನ್ಯವೆಂದು ಭಾವಿಸಿರುವ ಇಲ್ಲ ಯಾವ ಸಿದ್ಧಿಗಾಗಿ ತ್ರಿಶೂಕವು ಗುರುವಿನಿಂದ ಶಾಪ ಪಡೆದನು ಆತನು ಯಾವ ಸಿದ್ಧಿಗಾಗಿ ನೀನು ಜಮದಗ್ನಿಯು ನಿಮ್ಮ ತಪಸ್ಸಿನೆಲ್ಲ ದಾರೆ ಹೋಯ್ದರು ಆ ಸಿದ್ಧಿಯ ಸ್ವರೂಪವೇನು ಯೋಚಿಸಿದೆಯಾ ಯಾಜ್ಞಿಕರು ತಪಸ್ವಿಗಳು ಪುಣ್ಯಕರ್ತೃಗಳು ಇವರೆಲ್ಲ ಅಪೇಕ್ಷಿಸುವುದು ಸ್ವಚ್ಛಂದು ಭೋಗವಲ್ಲದೆ ಇನ್ನೇನು ಈ ಸಿದ್ಧಿಗಳೆಲ್ಲವೂ ಸಮತ್ತು ಬಂದಂತೆ ಬಂದದ್ದಲ್ಲವೇ ಈ ಸಿದ್ಧಿ ಮುನೀಶ್ವರ ನೀನು ಕೋರುವ ಸಿದ್ಧಿಯು ಈಗ ಬಂದಿರುವ ಸಿದ್ಧಿಯನ್ನು ನೂತಿದ್ದಲ್ಲದೆ ಬಂದಿರುವುದಿಲ್ಲವೆಂದು ಯಾರಾದರೂ ನಿನಗೆ ಅಭಿವಚನ ಕೊಟ್ಟು ಶಪಥಪೂರ್ವಕವಾಗಿ ಪ್ರತಿಜ್ಞೆ ಮಾಡಿರುವ ರಾಜಶಿವರಿಯನೇ ಸೃಷ್ಟಿಯೇ ಹೆಣ್ಣಲ್ಲವೇ ಸೃಷ್ಟಿಯ ಮಹಾಕಾರಣವಾಗಿ ಸೃಷ್ಟಿ ರೂಪವೇ ತಾನಾಗಿರುವ ಹೆಣ್ಣನ್ನು ಬಿಟ್ಟು ನೀನು ಸಾಧಿಸುವುದು ಏನನ್ನು ಯೋಚಿಸು ಹೆಣ್ಣನ್ನು ನೂಕಿ ಗೆಲ್ಲುವನೆಂಬಿಗಿಂತ ಕಟ್ಟಿಕೊಂಡು ಗೆಲ್ಲುವ ಗೆಲ್ಲುತ್ತೇನೆಂಬುದನ್ನು ಹೆಚ್ಚು ಹೆಚ್ಚು ಬಲ್ಲಯ್ಯ ಇನ್ನು ದೇವತೆಗಳ ಮಾತು ದೇವತೆಗಳು ಎಂದರೆ ಯಾರು ಎಂದುಕೊಂಡಿರುವೆ ಈ ಪ್ರಪಂಚ ಸೃಷ್ಟಿಯಾದಾಗ ಇನ್ನು ಮುಂದೆ ಇರಬೇಕಾದ ಸ್ಥಿತಿಯ ರಕ್ಷಣೆಗಾಗಿ ಅಧಿಕಾರ ಪಡೆದವರು ನಾವು ನಾವು ಹೇಳಿದಂತೆ ಈ ವಿಶ್ವವೆಲ್ಲವೂ ನಡೆದೇ ಇರಬೇಕು ಎನ್ನುವ ಸೃಷ್ಟಿಯ ಗುಟ್ಟನ್ನು ನೀನು ಅರಿಯ ತ್ರಿಶಂಕುವಿನ ಯಾಗ ಮಾಡಿಸುವಾಗ ಇಂದನು ಬರಲಿಲ್ಲವೆಂದು ನೀನು ಎಷ್ಟು ವ್ಯರ್ಥಪಟ್ಟಿ ಬರುತ್ತೆಯಾ ಮತ್ತೆ ಗುರುವು ಅಡ್ಡಬಂದಾಗ ಅನ್ಯಮಂದ್ರಂ ಕರಿಷ್ಯಾಮಿ ಎಂಬ ಸಂಕಲ್ಪವನ್ನು ಬಿಟ್ಟುಕೊಟ್ಟಿದ್ದನ್ನು ನೀನು ನೆನಪು ಮಾಡಿಕೊ ಇಂದನು ಬರದೇ ಇದ್ದುದರಿಂದ ಆದ ಅನರ್ಥವೆಷ್ಟು ಎಂದು ಕುದಿಯುತ್ತಿದ್ದ ನಿನ್ನ ಮನಸ್ಸು ಇಂದನ್ನು ಸಾಕ್ಷಾತ್ತಾಗಿ ಬಂದಾಗ ಶಾಂತವಾಗಿ ಇಂದ್ರನಿಷ್ಟದಂತೆ ವಸಿಷ್ಠನ ಶೋಕವನ್ನು ವಹಿಸಿಕೊಳ್ಳಲು ಸಿದ್ಧವಾದದನ್ನು ಗಮನಿಸು ಕಾಮದ ಇನ್ನು ಮುಂದೆಯೂ ಏನೋ ಹೇಳಬೇಕೆಂದಿದ್ದರು ವಿಶ್ವಾಮಿತ್ರರು ಥಟ್ಟನೆ ಬಾಯಾಕಿ ವಸಿಷ್ಠ ಶೋಕವು ಅಪಾರವಲ್ಲ ಎಂಬ ಕನಿಕರ್ವದಿಂದ ನಾನು ಕರಗಿ ನಾನು ವಹಿಸಿಕೊಂಡಿದ್ದಲ್ಲದೆ ಇಂಧನ ಅಪೇಕ್ಷೆಯಂತಲ್ಲ ಎಂದು ಪ್ರತಿಭಟಿಸಿದನು ದೇವಾ ಇಲ್ಲಿಯೇ ಮನುಷ್ಯರೆಲ್ಲರೂ ಎಡಹುದು ಎಡಹುವುದು ಮನುಷ್ಯರು ಮಾತ್ರವಲ್ಲ ಸೃಷ್ಟಿಗೆ ಸೃಷ್ಟಿಯೇ ಎಡಹುವುದು ಇಲ್ಲಿ ಈ ವಿಶ್ವದಲ್ಲಿ ಈ ಭೂಮಂಡಲದಂತಹ ಲೋಕಗಳು ಎಷ್ಟೋ ಇವೆ ಅಲ್ಲೆಲ್ಲ ಇದೇ ರೀತಿಯಾದ ಶರೀರಧಾರಿಗಳು ಎಷ್ಟೋ ಇದ್ದಾರೆ ಪಂಚಭೂತಗಳಿಂದಾದ ಶರೀರ ಒಂದೊಂದರಲ್ಲಿ ಭೂತಭೂತದ ನ್ಯೂನಾಧಿಕತೆಗಳಿಂದ ಶರೀರವು ಒಂದೊಂದು ಗುಣ ಅಥವಾ ದುರ್ಗುಣದಿಂದ ಕೂಡಿರುವುದು ನೀವು ಮನುಷ್ಯರು ಪಾರ್ಥಿವಾಶ ಅಧಿಕವಾದದ್ದು ಅಧಿಕವಾದ ದೇಹದವರು ನೀವು ಭೂಮಿಯನ್ನು ಬಿಟ್ಟು ತೇಜೋ ವಾಯುಗಳ ಅಂಶ ಅಧಿಕವಾದವರು ಭೂಮಿಯ ತೇಜೋವಾಯುಗಳು ಶ್ರೇಷ್ಠವು ಅವರು ಸಂಕಲ್ಪ ಮಾಡದ ಹೊರತು ಅವರನ್ನು ಕಾಣಲಾರರು ಅವರು ಭೂಮಿಯ ಮೇಲೆ ಕುಳಿತುಕೊಳ್ಳಲಾರರು ಭೂಜಲಾಂಶಗಳನ್ನು ವಿವೃದ್ಧಿ ಮಾಡಿಕೊಂಡಲ್ಲದೆ ಅವರು ಏನೂ ತಿನ್ನಲಾರರು ಬಲ್ಲಯ್ಯ ಹೀಗೆ ಏನನ್ನೋ ತಿನ್ನದೇ ಕೇವಲ ದರ್ಶನ ಮಾತ್ರದಿಂದಲೇ ತೃಪ್ತರಾಗುವ ದೇವತೆಗಳ ವಶದಲ್ಲಿ ಈ ಚರಾಚರವೆಲ್ಲವೂ ಇರುವುದು ಇದನ್ನು ಮರೆತು ನೀನು ನನ್ನ ಸಂಕಲ್ಪದಿಂದ ನಾನು ಕಾರ್ಯ ಮಾಡಿದೆ ಅದು ನಮ್ಮ ಪ್ರಭಾವ ಇಲ್ಲಿ ಎದುರಿಗಿರುವ ಈಚಿಗರು ಹೂಗಾಡಿ ಸುಳಿದಾಗ ಅಲ್ಲಾಡುವಂತೆ ಈ ಮೇಲೆ ಕಿವಿಯಲ್ಲಿರುವ ಛಳ ತುಂಬು ಅವಳ ಕಲೆಯಲ್ಲಿ ಅವಳ ಕಲೆಯಲ್ಲಾಡಿಸಿದರೆ ತಾನೂ ಅಗತಿಕವಾಗಿ ಆಡುವಂತೆ ನನ್ನ ಕೈಯಲ್ಲಿ ಹಿಡಿದಿರುವ ಈ ಕನ್ನ ಇದಿಲೇ ನಾನು ತಿರುಗಿಸಿದಂತೆ ತಿರುಗಲೇಬೇಕಾಗಿರುವಂತೆ ಈ ಸೃಷ್ಟಿಯಲ್ಲಿರುವ ಸಮಸ್ತವು ದೇವತೆಗಳಿಷ್ಟದಂತೆ ನಡೆದೇ ತಿರಬೇಕೆಂಬ ನೇಮಕ ಒಳಗಾಗಿರುತ್ತದೆ ಬಲ್ಲಯ್ಯ ಆದರೆ ದೇವತೆಗಳು ಪ್ರತ್ಯಕ್ಷ ಪ್ರಿಯರಲ್ಲ ಪರೋಕ್ಷ ಪ್ರಿಯರಲ್ಲ ಪರೋಕ್ಷ ಪ್ರಿಯರು ಎದುರಿದ್ದು ಹೇಳಿ ಕೆಲಸ ಮಾಡಿಸುವುದು ಅವರ ಪದ್ಧತಿಯಲ್ಲ ಮೇಲಿನಿಂದ ಬರುತ್ತಿರುವ ನದಿಗೆ ಒಂದು ಸಣ್ಣ ಅಡ್ಡಿಯನ್ನಿಟ್ಟು ನದಿಯ ಹಾದಿಯನ್ನೇ ಬದಲಿಸುವ ಶಿಲ್ಪಿಯಂತೆ ನಿನ್ನ ಮನಸ್ಸು ನಿನ್ನ ಬುದ್ಧಿ ನಿನ್ನ ಅಹಂಕಾರಗಳ ಹಿಂದಿದ್ದು ನಾವು ಕೆಲಸ ಮಾಡಬಲ್ಲೆವು ಆದರೂ ಎದುರು ಬಂದು ದೇಕೆ ಎನ್ನುವ ನಿನ್ನಿಂದ ಸೃಷ್ಟಿಯ ಒಂದು ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ನಿನ್ನ ಅಹಂಕಾರ ಬೆಳೆಯಬೇಕು ಅಹಂಕಾರವು ಬೆಳೆಯಲು ಭೋಗಬೇಕು ಅನುಭವ ಬೆಳೆದ ಅಹಂಕಾರವೇ ಮಹತ್ಕಾರಗಳನ್ನು ಮಾಡಬಲ್ಲದು ಆದ್ದರಿಂದ ಅಹಂಕಾರವು ಬೆಳೆಯಲೆಂದು ವಿಚಿತ್ರ ಭೋಗಗಳನ್ನು ವಿಚಿತ್ರಾನುಭವಗಳನ್ನು ದೇವತೆಗಳು ಒದಗಿಸಿರುವರು ತಪೋಭಂಗ ಮಾಡಿದರು ಎನ್ನುವುದು ಹೌದು ನೀನೇನು ಯೋಚಿಸುವ ಎಂಬುದು ನನಗೆ ತಿಳಿಯಿತು ನನ್ನ ಪ್ರಭಾವವು ನಿನ್ನ ಒಳಗೆ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿ ನಾನು ಮಾತನ್ನು ಹೇಳಿದೆ ವಿಶ್ವಾಮಿತ್ರ ಹಾಗಾದರೆ ಭೋಗಾನುಭವದಿಂದ ತಪೋಹಾನಿಯಾಗುವುದಿಲ್ಲವೆ ಎಂಬ ಸಂಶಯ ಇದೆಯೇ ನೀನು ಪ್ರಾಣೋಪಾಸಕ ವಿಜೃಂಭಿಸಿ ಹೊರಕ್ಕೆ ಪ್ರವಾಹವಾಗಿ ಹೊರಡುವುದನ್ನು ನೀನು ನೋಡಿರುವೆ ಹಾಗೆ ಪ್ರಾಣವು ನಿರ್ಗಮನ ಮಾಡಿರುವುದರಿಂದ ನಿನಗೆ ನಷ್ಟವಾಯಿತೆ ಗಿಡವು ಚಿಗುರಿದರೆ ಅದರ ರಸವು ಬೆಳೆಯಿತೋ ಉಗಿತೋ ಬೆಳೆಯುವ ಗಿಡವು ಬೆಳೆಯುವಂತೆ ಧರ್ಮಕ್ಕೆ ಅವಿರುದ್ಧವಾದ ಭೋಗವು ತಪಸ್ಸನ್ನು ತಿಂದಂತೆ ಕಂಡರು ತಪಸ್ಸನ್ನು ಬೆಳೆಸುವುದು ಈ ಗುಟ್ಟು ನಿನಗೆ ತಿಳಿಯದೆ ಪರ್ಯಕಾಲಹರಣದ ಮಾತುಗಳಿಂದ ಫಲವೇನು ವಿಶ್ವಾಮಿತ್ರ ದೇವ ಕಾರ್ಯಕ್ಕಾಗಿ ಯಾವನು ಬೇಕೋ ಅವನು ಅಹಂಕಾರವನ್ನು ಅವನ ಅಹಂಕಾರವನ್ನು ಬೆಳೆಸುವುದೇ ನನ್ನ ಕಾರ್ಯ ದೇವತಾ ಕಾರ್ಯಕ್ಕೆ ಬೇಡದವನ ಅಹಂಕಾರವು ವಿಜೃಂಭಿಸುವುದು ನಿನ್ನಿಂದಲೇ ಆದರೆ ಅದು ಅವನ ವಿನಾಶಕ್ಕಾಗಿ ಅದಿರಲಿ ಇನ್ನೊಂದು ಮಾತು ಅದನ್ನು ನೀವು ತಿಳಿದಿರು ದೇವತೆಗಳ ದೇವತೆಗಳೇ ಈ ಆಟವನ್ನು ಹೂಡಿರುವರು ಒಂದೇ ಸೇನೆಯೇ ಇಬ್ಬಾಗವಾಗಿ ಕೃತಿ ಕದನ ನಡೆಸಿದಂತೆ ರಸವನ್ನು ವಹಿಸಿದ ಕಬ್ಬನ್ನು ಹಿಂಡಿಕೊಂಡು ಆ ಸಿಪ್ಪೆಯನ್ನು ಸಿ ತಿಪ್ಪೆಗೆಸೆದು ಸಕ್ಕರೆ ಮಾಡಿ ತುಂಬಿಟ್ಟುಕೊಳ್ಳುವಂತೆ ನಾವು ಏನೇನೋ ಆಟೋ ಏನೇನೋ ಆಟ ಕಟ್ಟುವೆವು ಪೂರ್ವ ಪರಗಳನ್ನು ಅರಿಯದ ಮಾನವರ ಕಣ್ಣಿಗೆ ನಾವು ಹುಚ್ಚರು ನಮ್ಮ ಕಣ್ಣಿಗೆ ಮಾನವರು ಬೆಪ್ಪರು ಕೊನೆಯ ಮಾತು ಕೇಳು ಅಹಂಕಾರವನ್ನು ಅಳಿಯುವುದೊಂದು ಸಾಧನ ಅಳಿಯುವುದೊಂದು ಸಾಧನವಿದೆ ಅದು ಆನಂದವನ್ನು ಅನುಭವಿಸುವ ಬಲ್ಲ ಯೋಗ್ಯತೆ ಈ ಯೋಗ್ಯತೆಯು ಎಷ್ಟು ಎಂದು ಗೊತ್ತು ಮಾಡುವುದಕ್ಕಾಗಿಯೇ ನಾವು ಭೋಗಗಳನ್ನು ಕೊಡುವುದು ಸೋಮರಸ ಪಾಲದಿಂದ ಮತ್ತೇರಿದಾಗಲೆಲ್ಲವೇ ಇಂಧನ ಕಾರ್ಯಗಳನ್ನು ಸಾಧಿಸುವುದು ಸೋಮರಸವು ಔಷಧಿ ವರ್ಗದಲ್ಲಿ ಕಾಣಿಸಿಕೊಂಡಾಗ ಸೋಮಲತೆಯಾಗುವುದು ಮಾನವ ದೇಹಕ್ಕೆ ಇಳಿದಾಗ ಸ್ತ್ರೀ ಆಗುವುದು ಬೆಳೆಯುವ ಬೀಜಕ್ಕೆ ಗೊಬ್ಬರವೇಷ್ಟು ಅವಶ್ಯಕವೋ ಅಹಂಕಾರ ವಿಧ ಅಭಿವೃದ್ಧಿಗೆ ಸ್ತ್ರೀಯೂ ಅಷ್ಟೇ ಕಾರಣರು ಅಷ್ಟೇನು ನೀನು ನಿನ್ನ ಪ್ರಾಣೋಪಾಸನೆಯನ್ನು ಕಲಿತದು ಆಪೋದೇವಿಯವರ ಅನುಗ್ರಹದಿಂದ ಅಲ್ಲವೇ ಬ್ರಹ್ಮಾಂಡಕ್ಕೆ ಅಧಿಷ್ಠಾನವಾಗಿರುವ ಶಕ್ತಿಯನ್ನು ರುದ್ರರೂಪವಾಗಿ ಪ್ರಸನ್ನವಾಯಿತು ಶಕ್ತಿಯು ರುದ್ರರೂಪವಾಗಿ ಪ್ರಸನ್ನವಾಯಿತು ನೀನು ವಶಿಷ್ಠರನ್ನು ಸುಟ್ಟುರುಹುವೆ ಎಂದು ಹೋದೆ ಆಪೋದೇವಿಯವರ ಅನುಗ್ರಹವಾಯಿತು ತ್ರಿಶಕ ತ್ರಿಶಂಕವನ್ನು ಉದ್ಧರಿಸುವ ನೆಂದೆ ಇದನ್ನು ಪರ್ಯಾಲೋಚಿಸು ಇದೋ ನಮಗೆ ಕಾಲಾತೀತವಾಗುತ್ತಾ ಬಂತು ತಿಂಗಳು ಒಡಹೊಳಿಗಿಳಿದು ಬೀಳುವ ಹೊರತಾಗುತ್ತಾ ಬಂತು ಇದೋ ನೋಡು ಬೆಳದಿಂಗಳನ್ನು ಹಿಡಿದು ಎರಕ ನಿಂತಿರುವ ತಾನುಟ್ಟಿರುವ ಬಿಳಿಯ ಸೀರೆಗಿಂತಲೂ ಬೆಳ್ಳಗಿರುವ ಇವಳನ್ನು ಮರದಿಯಾಗಿ ಅಂಗೀಕರಿಸ ನಿನ್ನ ಶಾಸ್ತ್ರವಾಸನೆಯ ತೃಪ್ತವಾಗುವಂತೆ ಇದು ನಾನು ಪ್ರದಾನ ಮಾಡುವೆನು ವಸಂತನು ಪುರೋಹಿತನಾಗುವನು ಈ ದೇವಮಾನವ ಸಂಬಂಧದಿಂದ ಜಗತ್ತು ಎಷ್ಟು ಉಪಕೃತವಾಗುವುದು ಎಂಬುದನ್ನು ನೀನು ಕಾಣುವೆ ಎಂದನು ವಿಶ್ವಾಮಿತ್ರನು ಮಾತನಾಡಲಿಲ್ಲ ಅಥವಾ ಮಾತನಾಡುವ ಪ್ರಯತ್ನವನ್ನೂ ಮಾಡಲಿಲ್ಲ ವಸಂತನು ಪ್ರಧಾತೃ ಪ್ರತಿಗ್ರಹಿತರು ಇಬ್ಬರ ಅನುಗ್ರಹದಿಂದ ಅನುಜ್ಞೆಯಿಂದ ಮದುವೆಯನ್ನು ನೆರವೇರಿಸಿದನು ಈಕೆಯಲ್ಲಿ ಸಂತಾನವನ್ನು ಪಡೆಯುವವರೆಗೂ ಇವಳನ್ನು ಪತ್ನಿಯಾಗಿ ಇಟ್ಟುಕೊಂಡಿರುವ ಪ್ರಧಾತೃ ದಾನ ಮಾಡಿದನು ದೇವತಾರಹಸ್ಯಗಳು ನನಗೆ ತಿಳಿಯುವುದಕ್ಕೆ ಇವಳು ಸಹಾಯವಾಗಲಿ ಎಂದು ವಿಶ್ವಾಮಿತನು ಪ್ರತಿಗ್ರಹ ಮಾಡಿದನು ಅಗ್ನಿಷ್ಟೋಮಾತ್ಮಕವಾದ ಜಗತ್ತಿನಲ್ಲಿ ಅವಿರ್ಧಾನಾತ್ಮಕವಾದ ಯಜ್ಞದಿಂದ ದೇವತೆಗಳು ದೇವತಾನುಗ್ರಹದಿಂದ ಹವಿಸ್ಸು ವರ್ತಿಸುವಂತೆ ನೀವಿಬ್ಬರೂ ಪರಸ್ಪರ ಸಂಭಾವನೆಯಿಂದ ಸೌಖ್ಯವಂತರಾಗಿ ಎಂದು ಪುರೋಹಿತನು ಆಶೀರ್ವದಿಸಿದನು ಚತುರ್ದಶಿ ಮುಗಿದು ಪೂರ್ಣಿಮೆಗೆ ದಾರಿ ಬಿಟ್ಟು ಕೊಡುತ್ತಿರುವ ತಪಸ್ವಿ ಜನರೆಲ್ಲ ನಿತ್ಯ ಕಾರ್ಯಗಳಿಗೆಂದು ಉಪ್ಪು ಬಳಸುವ ಮರಬಳ್ಳಿಗಳೆಲ್ಲವೂ ಬರುತ್ತಿರುವ ಉಷಾದೇವಿಗೆ ಸಂತೋಷದಿಂದ ಹೊಸ ಹೂವುಗಳು ಮುಂಗಲ ಕಾಲದಲ್ಲಿ ಮೇನಕಾ ವಿಶ್ವಾಮಿತ್ರ ಮದುವೆಯಾಯಿತು